ಇಂದಿನ ಪದ್ಯದಲ್ಲಿ ಬ್ರಾಹ್ಮಣೋ ವೇತಾನಿ ಕರ್ಣಾನಿ ಅಂತ ಶ್ರುತಿ ನಮ್ಮ ಇಂದ್ರಿಯಗಳೆಲ್ಲ ಭಗವಂತನ ಅಧೀನ ಅಂತ ಹೇಳಿದೆ ಇನ್ನೊಂದು ಶ್ರುತಿ ಜೀವಸ್ಯ ಕರ್ಣಾನ್ಯಾಹುಹು ಅಂತ ಜೀವನ ವಶದಲ್ಲಿ ಇಂದ್ರಿಯಗಳಿದೆ ಅಂತಲೂ ಹೇಳ್ತಾ ಇದೆ ಅಂದಮೇಲೆ ಎಲ್ಲ ಜೀವರಿಗೂ ಅವರ ಇಂದ್ರಿಯಗಳು ತಮ್ಮ ವಶದಲ್ಲಿರೋದು ಅನುಭವಕ್ಕೂ ಬಂದಿದೆ ಆದ್ದರಿಂದ ಜೀವನ ವಶದಲ್ಲೂ ಇದೆ ಅಂತ ಯಾಕೆ ಒಪ್ಪಬಾರ್ದು ಅಂತ ಈ ರೀತಿಯಾಗಿ ಸಂದೇಹಗಳು ಬಂದರೆ ಈ ಪದ್ಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ ಎಲ್ಲ ಅವಸ್ಥೆಗಳಲ್ಲೂ ಜೀವ ಅಸ್ವತಂತ್ರ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಕರಣ ಕರಮವ ಮಾಡಿದರೆ ಬಿಸ್ಮರಣೆ ಕಾಲದಿ ಮಾತುಗಳಿಗೆ ಉತ್ತರವ ಕೊಡದರೆ ಸುಮ್ಮನಿಪ್ಪನು ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಬರಲು ನಾಲ್ಕು ಅವಸ್ಥೆಗಳ ಸ್ವತಂತ್ರನು ತಾನೆ ಎಂಬುವನು ಎಲ್ಲರಿಗೂ ಮೂರು ಅವಸ್ಥೆಗಳು ಜಾಗರದಾವಸ್ಥಾ ಸ್ವಪ್ನಾವಸ್ಥಾ ಸುಷುಪ್ತಿಯವಸ್ಥೆ ಮೂರ್ಚಾ ಅವಸ್ಥೆ ಅನ್ನೋದು ಮುಕ್ತರಿಗೆ ಮಾತ್ರ ಇಲ್ಲಿ ಈ ಮೂರು ಅವಸ್ಥೆಗಳಿಗೆ ಪರಮಾತ್ಮನೇ ಅವಸ್ತ್ರಾತ್ ಅವಸ್ಥಾತ್ರೆಯೇ ಪ್ರೇರಕನಾಗಿ ಇರೋದು ವಿಶ್ವ ತೈಜಸ ಪ್ರಾಜ್ಞೆ ಅಂತ ಮೂರು ರೂಪಗಳಿಂದ ಮೂರು ಸ್ಥಾನಗಳಲ್ಲಿ ವಿಶ್ವರೂಪನಾಗಿ ಜೀವರ ಬಲ ಅಕ್ಷಿಸ್ತನಾಗಿ ತೈಜಸ ನಾಮಕನಾಗಿ ಕಂಠಸ್ಥಾನದಲ್ಲಿ ಪ್ರಾಜ್ಞೆ ನಾಮಕನಾಗಿ ಜೀವರ ಹೃದಯದಲ್ಲಿದ್ದು ಮೂರು ಅವಸ್ಥೆಗಳನ್ನು ನಿಯಮನ ಮಾಡತಕ್ಕಂಥ ಭಗವಂತನೇ ಜೀವ ಈ ವಿಚಾರದಲ್ಲಿ ಅಸ್ವತಂತ್ರ ಇಲ್ಲಿ ಕರಣ ಕರ್ಮವ ಮಾಡಿದ್ದಾರೆ ಅಂದರೆ ಕರಣ ಅಂದರೆ ಇಂದ್ರಿಯಗಳು ಇಂದ್ರಿಯಗಳೆಲ್ಲ ಜಡ ಜಡ ಪದಾರ್ಥಕ್ಕೆ ಸ್ವತಂತ್ರ ಅನ್ನೋದು ಎಲ್ಲಿಯೂ ಇಲ್ಲ ಇಂದ್ರಿಯ ಸ್ವತಂತ್ರವಾಗಿ ಕರ್ಮ ಮಾಡುತ್ತೆ ಅಂತ ಹೇಳೋದು ಕೂಡ ತಪ್ಪು ಕಣ್ಣು ನೋಡತ್ತೆ ಕಿವಿ ಕೇಳುತ್ತೆ ನಾಲಿಗೆ ಮಾತಾಡತ್ತೆ ಅಂದರೆ ಇಂದ್ರಿಯ ಸ್ವತಂತ್ರವಾಗಿ ಕರ್ಮ ಮಾಡೋದಿಲ್ಲ ಆ ಇಂದ್ರಿಯಗಳೊಳಗೆ ಜೀವ ಅನ್ನೋ ಒಬ್ಬ ಚೇತನ ಇದ್ದಾನೆ ಜಡ ಶರೀರ ಸ್ವತಂತ್ರವಾಗಿ ಓಡಾಡುವಂತೆ ಜಡವಾಗಿರ್ತಕ್ಕಂಥ ಇಂದ್ರಿಯವು ಕೂಡ ತನ್ನೊಳಗೆ ತಾನು ಜೀವಚೇತನ ಅನ್ನೋನು ಇರೋದರಿಂದಲೇ ಕರ್ಮ ಮಾಡಿತು ಅಂತ ಲೋಕಕ್ಕೆ ಕಾಣಿಸ್ತಾ ಆ ಕರ್ಮವನ್ನು ಜೀವ ಸ್ವತಂತ್ರವಾಗಿ ಮಾಡೋದಿಲ್ಲ ಆ ಇಂದ್ರಿಯಗಳಿಗೆ ಇಂದ್ರಿಯಾಭಿಮಾನಿ ದೇವತೆಗಳು ಇದ್ದು ಪ್ರೇರಣೆ ಮಾಡಿ ಕರ್ಮವನ್ನು ಮಾಡಿಸ್ತಾರೆ ಜೀವನ ಸ್ವರೂಪಯೋಗ್ಯತೆ ಅಂತ ಆ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದು ಕರ್ಮವನ್ನು ಮಾಡಿಸ್ತಾನೆ ಆದ್ದರಿಂದ ಜೀವ ಅಸ್ವತಂತ್ರ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನ ಅಭಿಪ್ರಾಯ ಅನ್ನೋದಿಲ್ಲ ಇಂದ್ರಿಯಗಳೇ ಸ್ವತಂತ್ರವಾಗಿ ಕರ್ಮ ಮಾಡೋದೇ ಆಗಿದ್ರೆ. ಜೀವ ಸುಷುಪ್ತಿಯವಸ್ಥೆಯಲ್ಲಿ ನಿದ್ದೆ ಮಾಡ್ತಾ ಇರ್ತಾನಲ್ಲ ಆಗ ಕಣ್ಣು ಕಿವಿ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳೆಲ್ಲ ಇರ್ತಾವ ಅವನ ಆ ಸಮಯದಲ್ಲಿ ಯಾರಾದರೂ ಏನಾದರೂ ಕೇಳಿದ್ರೆ ನಿದ್ದೆ ಮಾಡ್ತಿರೋವ್ನ ಕಿವಿಗೆ ಯಾಕೆ ಕೇಳಿಸೋದಿಲ್ಲ ಬಾಯಿ ಅದಕ್ಕೆ ಪ್ರತ್ಯುತ್ತರವನ್ನು ಯಾಕೆ ಕೊಡೋಲ್ಲ ಎಚ್ಚರ ಅವಸ್ಥೆಯಲ್ಲಿ ಅಂದರೆ ಜಾಗೃತಾವಸ್ಥೆಯಲ್ಲಿ ಇದ್ದಾಗ ಮಾತ್ರ ತಾನು ಕೇಳಿದ್ದಕ್ಕೆ ಪ್ರತಿ ಉತ್ತರವನ್ನು ಕೊಡ್ತಾನೆ ಆದ್ದರಿಂದ ಸ್ವತಂತ್ರ ಶಕ್ತಿ ಅನ್ನೋದು ಇಂದ್ರಿಯಗಳಿಗೆ ಇಲ್ಲ ಅಂತ ತಿಳಿಯತ್ತೆ ಅಕಸ್ಮಾತ್ ಸ್ವತಂತ್ರ ತಾನೇ ಆಗಿದ್ದರೆ ಜೀವ ತನ್ನನ್ನು ಮೀರಿ ಬರುವಂತಹ ನಿದ್ರೆಯನ್ನಾಗಲಿ ಅಥವಾ ನಿದ್ರೆ ಮಾಡ್ತಿರುವಾಗ ತಾನಾಗೆ ಎಚ್ಚರ ಆಗೋದಾಗಲಿ ಸ್ವಪ್ನ ಬೀಳೋದು ಇದೆಲ್ಲವೂ ಕೂಡ ತನ್ನಿಚ್ಛೆಯಿಂದ ಅದನ್ನು ಬಿಡಿಸ್ಕೋಬೋದಾಗಿತ್ತು ಹಾಗೆ ಬರದೇ ಇದ್ದಂಗೆ ಮಾಡ್ಬೋದಿತ್ತು ಅಂದರೆ ನಮಗೆ ಬೇಕಾದಾಗ ನಿದ್ದೆ ಬರಲಿ ನಮಗೆ ಯಾವಾಗ ಬೇಕೋ ಆವಾಗ ಎಚ್ಚರಿಕೆ ಆಗಲಿ ನಮಗೆ ಬೇಕಾದಂಥ ಸ್ವಪ್ನವನ್ನು ಬೇಕಾದ ಕಾಲದಲ್ಲಿ ಕಾಣಬೇಕಾಗಿತ್ತು ಅಷ್ಟೇ ಅಲ್ಲ ನಾವು ನೋಡಿದ ಸ್ವಪ್ನವನ್ನು ಇನ್ನೊಬ್ಬರಿಗೂ ತೋರ್ಲಿಕ್ಕೆ ಪ್ರೇರಣೆ ಮಾಡ್ಬೋದಾಗಿತ್ತು ಅಂದಮೇಲೆ ಏನಾಯಿತು ನಮ್ಮ ಇಂದ್ರಿಯಗಳು ಯಾವುದು ನಮ್ಮ ವಶದಲ್ಲಿ ಇಲ್ಲ ಇಲ್ಲ ಅಂದರೆ ನಾವು ಶುಭ ಸ್ವಪ್ನಗಳನ್ನೇ ನೋಡ್ಬೋದಾಗಿತ್ತು ದುಷ್ಟ ಸ್ವಪ್ನಗಳನ್ನು ನೋಡಲೇಬಾರ್ದಾಗಿತ್ತು ಆದ್ದರಿಂದ ನಮಗೆ ನಮ್ಮ ಯೋಗ್ಯತಾನುಸಾರವಾಗಿ ಸೂಚನ ಸ್ವಪ್ನ ಉಚ್ಯತೆ ಅಂತ ಮುಂದಾಗೋದನ್ನು ಸೂಚನೆ ಮಾಡೋದೇ ಸ್ವಪ್ನ ಅಂತ ದ್ವೈತ ಸಿದ್ಧಾಂತದಲ್ಲಿ ಸ್ವಪ್ನ ಸತ್ಯ ಅಂತ ಆ ಸ್ವಪ್ನ ಪ್ರೇರಕನೂ ಯಾರು ಪರಮಾತ್ಮನೇ ಅನಾದಿ ಮನೋಗತಾನ್ ಸಂಸ್ಕಾರ ಅನ್ ಅನಾದಿಯಾಗಿ ಮನಸ್ಸಿನಲ್ಲಿ ಸುಪ್ತವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಅದು ಈ ಜನ್ಮದ್ದೇ ಆಗಬೇಕು ಅಂತಲ್ಲ ಜನ್ಮಾಂತರಗಳದ್ದನ್ನು ಅದನ್ನು ನಮಗೆ ಸ್ವಪ್ನದ ಮೂಲಕ ಪ್ರದರ್ಶಯತಿ ಪರಮಾತ್ಮನೇ ಪ್ರದರ್ಶನ ಮಾಡಿ ತೋರಿಸ್ತಾನೆ ಅಂದಮೇಲೆ ಸ್ವಪ್ನ ತೋರಿಸೋನು ಯಾರೋ ಸರ್ವ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮನೇ ಅಷ್ಟೇ ಅಲ್ಲ ಶರೀರ ಮತ್ತು ಇಂದ್ರಿಯಗಳೆಲ್ಲ ನಮ್ಮ ವಶದಲ್ಲೇ ಇದ್ದಿದ್ರೆ. ನಮಗೆ ಮುಪ್ಪು ಬರಬಾರ್ದಾಗಿತ್ತು ಹಲ್ಲು ಉದುರೋದಾಗಲಿ ಕಣ್ಣು ಕಾಣಿಸ್ದೇ ಇದ್ದಂಗೆ ಕಿವಿ ಕೇಳಿಸ್ದೇ ಇದ್ದಂಗೆ ಶರೀರಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ರೋಗ ಉಪದ್ರವಗಳು ಯಾವುದು ಬರಬಾರ್ದಾಗಿತ್ತು ಆದರೆ ಎಲ್ಲವೂ ಕೂಡ ಒಂದಾದ ಮೇಲೆ ಒಂದಂಥ ವಯಸ್ಸಾದಂಗೆ ಆದಂಗೆ ಎಲ್ಲ ಇಂದ್ರಿಯಗಳು ಕೂಡ ಶಕ್ತಿಯನ್ನು ಕಳ್ಕೊಂಡು ಕಳಾಹೀನ ಆಗ್ತಾಯಿದೆ ಇದನ್ನೆಲ್ಲ ಆಗದೇ ಇದ್ದಂಗೆ ತಡಿಬೇಕಾಗಿತ್ತು ಇಲ್ಲ ಬಂದ ಮೇಲೆ ಅದಕ್ಕೆ ಪರಿಹಾರದ ಮಾರ್ಗವನ್ನು ಕಂಡುಕೋಬೇಕಾಗಿತ್ತು ಆದರೆ ಇದು ಯಾವುದೂ ಕೂಡ ನಮಗಾಗ್ತಾ ಇಲ್ಲ ಅಂತ ಏನು ಎಲ್ಲವೂ ಭಗವಂತನ ಅಧೀನ ಜೀವ ಸ್ವತಂತ್ರನಾಗಿದ್ದರೆ ವಿಸ್ಮರಣಕಾಲದೇ ಮಾತುಗಳಿಗೆ ಉತ್ತರವಾಗದರೆ ಸುಮ್ಮನಿಪ್ಪ ಯಾಕೆ ಸ್ವತಂತ್ರ ಅಂತ ಹೇಳ್ಕೊತಾನೆ ಇಂದ್ರಿಯಗಳು ಸ್ವತಂತ್ರವಾಗಿ ಕರ್ಮ ಮಾಡತ್ತೆ ಅನ್ನೋದಾದರೆ ವಿಸ್ಮರಣಕಾಲದಲ್ಲಿ ಉತ್ತರವನ್ನು ಕೊಡದೇ ಇಲ್ಲ ಸುಮ್ಮನೆ ಇರ್ತಾನೆ ಈ ಪ್ರಶ್ನೆಗೆ ಉತ್ತರ ಇಲ್ಲ ಆದ್ದರಿಂದ ಕರಣ ಸ್ವತಂತ್ರವಾಗಿ ಕರ್ಮ ಮಾಡುತ್ತೆ ಅಥವಾ ಇಂದ್ರಿಯಗಳು ಸ್ವತಂತ್ರವಾಗಿ ಕರ್ಮ ಮಾಡುತ್ತೆ ಅನ್ನೋದು ಅಸಾಧ್ಯ ವಿಸ್ಮರಣ ಕಾಲ ಅಂದರೆ ಸ್ವಪ್ನ ಮತ್ತು ಸುಷುಪ್ತಿ ಕಾಲಗಳು ಈ ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆಗಳಲ್ಲಿ ಬಾಹ್ಯ ಪ್ರಪಂಚದ ಸ್ಮರಣೆಯೇ ಬರೋದಿಲ್ಲ ಇನ್ನು ಮೂರ್ಛಾ ಅವಸ್ಥೆಯನ್ನು ಇಲ್ಲಿ ಜೊತೆಗೆ ಇಟ್ಕೊಂಡ್ರೆ ಮೂರ್ಛೆ ಬಂದಾಗಲೂ ಕೂಡ ಬಾಹ್ಯದ ವಿದ್ಯಮಾನಗಳ ಪ್ರಜ್ಞೆ ಅನ್ನೋದು ಕಿಂಚಿತ್ತೂ ಇರೋಲ್ಲ ಬ್ರಹ್ಮಸೂತ್ರದಲ್ಲಿ ಮುಗ್ಧೇರ್ಥ ಸಂಪತ್ತಿ ಹಿ ಪರಿಶೇಷ ಮೂರ್ಛಾವಸ್ಥೆಯಲ್ಲೂ ಈ ಶರೀರ ಅನ್ನೋದು ಭಗವಂತನ ಅಧೀನ ಅಂತ ತಿಳಿಸ್ತಾರೆ ಆದ್ದರಿಂದ ಇಲ್ಲಿ ನಾಲ್ಕಾವಸ್ಥೆಗಳು ಬರಲು ಪರಿಹರಿಸಿಕೊಳ್ಳ ನೇತಕೆ ಸ್ವಪ್ನ ಸುಷುಪ್ತಿ ಮೂರ್ಛಾವಸ್ಥೆಗಳಲ್ಲಿ ವಿಸ್ಮರಣೆ ಉಂಟಾದಾಗ ಅಂದರೆ ಬಾಹ್ಯ ಪ್ರಜ್ಞೆ ಅನ್ನೋದು ಇಲ್ಲದೆ ಇರುವಾಗ ಮಾತನಾಡಿಸಿದ್ರೆ ಇಂದ್ರಿಯಗಳು ಅಂದರೆ ಅವನ ವಾಗಿಂದ್ರಿಯ ಮಾತುಗಳಿಗೆ ಉತ್ತರವನ್ನೇ ಕೊಡಲು ಸುಮ್ಮನೆ ಇರುತ್ತೆ ಸ್ವತಂತ್ರ ತಾನೇ ಎಂಬುವನು ಇಷ್ಟಾದರೂ ಕೂಡ ತಾನೇ ಸ್ವತಂತ್ರ ಅನ್ನೋ ಅಹಂಭಾವ ಇದೆ ಜಾಗರಾವಸ್ಥೆಯನ್ನು ಕೂಡ ಭಗವಂತನೇ ಕರುಣಿಸ್ತಾನೆ ಸುಷುಪ್ತಿಯಲ್ಲಿ ಜೀವ ಪ್ರಾಜ್ಞೆ ರೂಪಿ ಪರಮಾತ್ಮನ ಆಲಿಂಗನದಲ್ಲಿ ಇರೋದರಿಂದ ಈ ಪ್ರಾಜ್ಞೆನೇ ಇಚ್ಛೆಯಿಂದಲೇ ಜೀವನಿಗೆ ಮತ್ತೆ ಜಾಗ್ರತಾವಸ್ಥೆ ಅನ್ನೋದು ಬರೋದು ಆದ್ದರಿಂದ ಜಾಗೃತಾವಸ್ಥೆಯನ್ನು ಭಗವಂತನೇ ಕರುಣಿಸು ಅಂತ ಅವನನ್ನು ಮಾಡಬೇಕು ಇಲ್ಲಿ ಇಂದ್ರಿಯಗಳು ಸ್ವತಂತ್ರವಾಗಿ ಕರ್ಮ ಮಾಡುತ್ತೆ ಅನ್ನೋದಾದರೆ ಸ್ವತಂತ್ರ ತಾನೇ ಅಂಥೇಳೋನು ಜಾಗೃತಾವಸ್ಥೆಯನ್ನು ಭಗವಂತ ಕರ್ಣಿಸ್ದಾಗ ಮಾತ್ರ ಯಾಕೆ ವ್ಯಾಪಾರಗಳನ್ನು ಮಾಡ್ತಾನೆ ಬೇರೆ ಅವಸ್ಥೆಗಳಲ್ಲೂ ಕೂಡ ಮಾಡ್ಬೋದಲ್ಲ ಅಂತ ಪ್ರಶ್ನೆ ಬಂದರೆ ಜಾಗರ ಸ್ವಪ್ನ ಸುಷುಪ್ತಿ ಮೂರ್ಛೆ ಈ ನಾಲ್ಕು ಅವಸ್ಥೆಗಳು ಕೂಡ ಬರಲಿಕ್ಕೆ ಸ್ವತಂತ್ರ ತಾನೇ ಅಂಥೇಳೋನು ಅದನ್ನು ಪರಿಹಾರ ಮಾಡಿಕೊಳ್ಳೋದಿಲ್ಲ ಯಾಕೆ ಜಾಗರ ಅವಸ್ಥೆ ಸ್ವಪ್ನ ಅವಸ್ಥೆ ಮೂರ್ಛೆ ಇದು ಕೂಡ ಜೀವನವಶನದಲ್ಲಿ ಇರೋಲ್ಲ ಕೆಲವೊಮ್ಮೆ ಇದು ಬೇಕು ಅಂದರೂ ಬರೋದಿಲ್ಲ ಬೇಡ ಅಂದ್ರು ಬರತ್ತೆ ಅನಿರೀಕ್ಷಿತವಾಗಿ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಅವು ಬಂದು ಹೋಗ್ತಾ ಇರ್ತವೆ ನಮಗೆ ನಿದ್ದೆ ಬೇಕು ಎಚ್ಚರ ಬೇಡ ಆದರೆ ನಮಗೆ ನಿದ್ದೆನೇ ಬರೋಲ್ಲ ಕುಂಭಕರ್ಣ ಬ್ರಹ್ಮನಿಂದ ಹೊರ ಪಡ್ಕೊಂಡು ನಿದ್ದೆ ಮಾಡಬೇಕಾಯಿತು ಅಂತ ನಾವು ರಾಮಾಯಣದಲ್ಲಿ ಕೇಳ್ತೀವಿ ಮಹಾರಾಜ ದೇವತೆಗಳಿಂದ ನಿದ್ರೆಯನ್ನು ವರರೂಪದಲ್ಲಿ ಪಡೆಯಬೇಕಾಯಿತು ಅಂದಮೇಲೆ ನಿದ್ರೆ ಅವನ ವಶದಲ್ಲಿ ಇದ್ದಿದ್ದರೆ ಅವನ್ಯಾಕೆ ತಪಶ್ಚರ್ಯನ ಮಾಡಿ ವರ ಪಡ್ಕೊಳ್ಳೋಕ್ಕಾಗಿ ಕಷ್ಟಪಡ್ತಿದ್ದ ಆದ್ದರಿಂದ ಸ್ವತಂತ್ರನ ತಾನೆ ಎನ್ನುವವನು ಈ ನಾಲ್ಕು ಅವಸ್ಥೆಗಳು ಬೇಡ ಅನ್ನಿಸಿದಾಗ ಪರಿಹರಿಸ್ಕೊಳ್ಳಲಾರ ಯಾಕೆ ಅಂದರೆ ಭಗವಂತನೇ ಸರ್ವತಂತ್ರ ಸ್ವತಂತ್ರ ನಾವು ಅಸ್ವತಂತ್ರರು ನಮಗೆ ಈ ಅವಸ್ಥೆಗಳ ವಿಷಯದಲ್ಲಿ ದತ್ತ ಸ್ವಾತಂತ್ರ್ಯವನ್ನು ಕೂಡ ಅವನು ಕೊಟ್ಟಿಲ್ಲ ಅನ್ನೋದು ನಮಗೆ ಅನುಭವ ಸಿದ್ಧ ಭಗವಂತ ಜಗದಾವಸ್ಥಾ ಪ್ರೇರಕನಾಗಿ ನಮಗೆ ಎಬ್ಸಿದ್ರೆ ಹೇಳ್ತೀವಿ ಇಲ್ಲದೇ ಇದ್ದರೆ ನಾವು ಹೇಳೋದೇ ಇಲ್ಲ ನಾವು ಯಾವುದೋ ಶಬ್ದದಿಂದ ಅಲಾರಾಮ್ ಹೊಡಿತು ಯಾರೋ ಎಬ್ಸಿದ್ರು ಅದಕ್ಕೆ ಎದ್ವಿ ಆಹ್ ಭಗವಂತನೇ ಜಾಗ್ರತಾವಸ್ತ ಪ್ರೇರಕ ಅವನು ಎಬ್ಸಿದ್ರೆ ಹೇಳ್ತೀವಿ ಪ್ರಾಜ್ಞಾನಾಮಕನಾಗ ಅವನು ಮಲಗಿಸಿದ್ರೆ ಮಲಗ್ತೀವಿ ನಮಗೆ ನಾವು ಅಪೇಕ್ಷೆ ಮಾಡಿದಾಗ ನಿದ್ದೆ ಬರಲ್ಲ ಆಮೇಲೆ ನಮಗೆ ನಿದ್ದೆ ಹೆಂಗೆ ಬಂತು ಅಂತಲೂ ಗೊತ್ತಾಗಲ್ಲ ಶಾಸ್ತ್ರ ತಿಳಿಸತ್ತೆ ಪ್ರಾಜ್ಞಾನಾಮಕ ಭಗವಂತ ಅಲಿಂಗನ ಮಾಡ್ಕೊಂಡೆ ನಿದ್ದೆ ಬಂತು ಅಂತ ಯಾರ ವೈದ್ಯರ ಹತ್ರ ಕೇಳ್ರಿ ಆ ವೈದ್ಯರು ನಮ್ಗೆ ನಿದ್ದೆಗೆ ಒಂದಿಷ್ಟು ಮಾತ್ರೆಗಳನ್ನು ಔಷಧಿಯನ್ನು ಹೇಳ್ತಾರೆ ಆದರೆ ಆ ಔಷಧಿಯೋ ಮಾತ್ರೆಯಲ್ಲೋ ವೈದ್ಯೋ ನಾರಾಯಣೋ ಹರಿ ಆ ವಸ್ತುವಿನಲ್ಲಿ ಆ ಗುಣಧರ್ಮವನ್ನು ತಂದುಕೊಟ್ಟು ನಿದ್ದೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಂಶವನ್ನು ಇಟ್ಟು ಅದನ್ನು ಉದ್ರೇಕ ಮಾಡೋನು ಉದ್ಬೋಧನೆ ಮಾಡೋನು ಯಾರು ಮತ್ತೆ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮನೇ ಹೊರತು ನಾವು ಬೇರೆ ಅನ್ಯ ಸಾಧನದಿಂದ ಜಾಗೃತಾವಸ್ಥೆಯನ್ನಾಗಲಿ ಸುಷುಪ್ತಿಯ ಅವಸ್ಥೆಯನ್ನಾಗಲಿ ಯಾವುದೂ ಕೂಡ ತಂದುಕೊಳ್ಳೋದು ಸಾಧ್ಯ ಇಲ್ಲ ಅಂದಮೇಲೇನಾಯಿತು ಜೀವ ಅಸ್ವತಂತ್ರ ಪರಮಾತ್ಮ ಸ್ವತಂತ್ರ ಅಕಸ್ಮಾತ್ ನಾವೇ ಸ್ವತಂತ್ರರಾಗಿದ್ದರೆ ನಾವು ಯಾವುದೋ ಬೇರೆ ವಿಚಾರವನ್ನು ಮನಸ್ಸಲ್ಲಿ ಆಲೋಚನೆ ಮಾಡ್ತಿರ್ತೀವಿ ನಮ್ಮ ಎದರಿಗೆ ಯಾರೋ ಹೋದರೂ ನಮಗೆ ಕಾಣಿಸಲ್ಲ ನಿದ್ದೆ ಬೇಡ ಎಚ್ಚರಿಕೆ ಇದ್ದಾಗಲೇ ಯಾರೋ ಬಂದು ಏನೋ ಹೇಳಿ ಹೋಗ್ತಾರೆ ಅವರು ಬಂದಿದ್ದು ಗೊತ್ತಾಗಲ್ಲ ಅವ್ರು ಮಾತಾಡಿದ್ದು ಗೊತ್ತಾಗಲ್ಲ ಯಾಕಂದರೆ ನಮ್ಮ ಮನಸ್ಸು ಅಲ್ಲಿರೋಲ್ಲ ಬೇರೆ ಎಲ್ಲೋ ಚಟುವಟಿಕೆಯಲ್ಲಿರತ್ತೆ ಅಂದರೆ ನಮ್ಮ ಇಂದ್ರಿಯಗಳಿಗೂ ವಸ್ತುಗೂ ಸನ್ನಿಕರ್ಷ ಉಂಟು ಮಾಡಿ ನಮಗೆ ಆ ಜ್ಞಾನವನ್ನು ಕೊಡ್ತಕ್ಕಂಥವೂ ಭಗವಂತನೇ ಇಲ್ಲದೆ ಇದ್ದಿದ್ರೆ ನಮ್ಮ ಕಣ್ಣಿಗೆ ಎದುರುಗಿದ್ದಿದ್ದು ಕಾಣಿಸ್ತಿರಲಿಲ್ಲ ಯಾಕೆ ಸಣ್ಣ ಪುಟ್ಟ ವಸ್ತುವಲ್ಲ ಒಬ್ಬ ವ್ಯಕ್ತಿ ದೊಡ್ಡ ಸ್ವರೂಪನೇ ಬಂದು ಎದುರಿಗೂ ನಿಂತರೂ ಕೂಡ ಹೌದಾ ನೀವು ಹೀಗೆ ಹೋದ್ರಾ ನಮಗೆ ಗೊತ್ತಾಗ್ಲಿಲ್ಲ ಅನ್ನೋ ವ್ಯವಹಾರ ಮಾಡ್ತೀವಿ ಲೋಕದಲ್ಲಿ ನೀವು ಆಡಿದ್ದು ನನ್ನ ಗಮನಕ್ಕೇ ಬರಲಿಲ್ಲ ಅಂತ ನಮ್ಮ ಪಕ್ಕದಲ್ಲೇ ಕೂತ್ ಮಾತಾಡಿರ್ತಾರೋರು ನಮ್ಮ ಗಮನಕ್ಕೇ ಬರಲಿಲ್ಲ ಅಂದಮೇಲೇನು ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿಲ್ಲ ಮನೆ ಏ ಮನುಷ್ಯಣಂ ಕಾರಣಂ ಬಂದ ಮೋಕ್ಷಯೋಹೋ ಅಂತ ಮನಸ್ಸು ಪ್ರಬಲ ಆಗಿ ಮನಸ್ಸು ನಮ್ಮನ್ನೆಲ್ಲೋ ಎಳ್ಕೊಂಡು ವಾಸ್ತವಿಕವಾಗಿ ಇಲ್ಲಿದ್ದರೂ ಕೂಡ ನಮ್ಮ ಇಂದ್ರಿಯಗಳು ನಮ್ಮ ಅಧೀನದಲ್ಲಿ ಕೆಲಸವನ್ನು ಮಾಡಲ್ಲ ನಾವು ಬಯಸಿದಂತೆ ಯೂ ಮಾಡಲ್ಲ ಇಲ್ಲದೇ ಇದ್ದರೆ ನಮಗೆ ಯಾವಾಗಲೂ ಶುಭ ಸ್ವಪ್ನವೇ ಬೀಳುವಂತೆ ಮಾಡ್ಕೋಬೋದಾಗಿತ್ತು ದುಸ್ವಪ್ನ ಬೀಳದಂತೆ ತಡಿಬೋದಾಗಿತ್ತು ಅದು ಸಾಧ್ಯ ಇಲ್ಲ ಅಂದಮೇಲೆ ಏನಾಯಿತು ಭಗವಂತನೇ ಸರ್ವತಂತ್ರ ಸ್ವತಂತ್ರ ಅವನೇ ಎಲ್ಲ ನಾಲ್ಕು ಅವಸ್ಥೆಗಳನ್ನು ಪ್ರೇರಣೆ ಮಾಡುವನು ಅವಸ್ಥಾತ್ರಯ ಉಪಲಕ್ಷಣೆಯ ಮೂರ್ಛಾವಸ್ಥೆಯ ಪ್ರೇರಕನೂ ಕೂಡ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತನೇ ಆದ್ದರಿಂದ ಜೀವನದೇನಿದ್ರೂ ಅಧೀನ ಕರ್ತೃತ್ವ ಅಷ್ಟೇ ಹೊರತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಎಲ್ಲ ಅವಸ್ಥೆಗಳಲ್ಲೂ ಜೀವ ಅಸ್ವತಂತ್ರ ಅನ್ನೋ ವಿಚಾರವನ್ನು ಆ ತತ್ವ ಮನೆಯಲ್ಲಿ ತಿಳಿಸ್ತಾರೆ